ಒಳೆಯ ನೀಡಲಿ ಬಂದ ಬಳೆಗಾರನಮ್ಮ ಒಳೆಯ ಬಂದ ಬಳೆಗಾರನಮ್ಮ ಸುಂದರಿಯರ ಕೈಗೆ ತೂಕದ ಕರಿಬಳೆಗಳ ತೊಡಿಸೋವೆ ನೆನುತ ಸುಂದರಿಯ ಕೈಗೆ ತೂಕದ ಕರಿಬಳೆಗಳ ತೊಡಿಸೋವೆ ನೆನುತ ನಲ್ಲಿನ ಗೌರಿಯ ಒಳೆವ ತೋಳಿಗೆ ಿನ ಮುಖಿ ಗೌರಿ ಯಾವಳೆ ವಾತೋಳಿಗೆ ಹಗಿರು ಹಳದಿ ಬಳೆ ತೊಡಿತುವೆನೆಂದ ನೋಟ ಹಸಿರು ಹಳದೆ ಬಳೆ ತೊಡಿಸುವೆನೆಂದನು ತಣ್ಣ ಕಾಣಿಯ ಬಳೆ ಬಣ್ಣದ ಹೂವಿನ ಬಳೆ ಕನ್ನ ಕಾಣಿಯ ಬಳೆ ಬಣ್ಣ ಹೋವಿನ ಬಳೆ ಕನ್ನೆ ಪಾರ್ವತಿ ಕೈಗೆ ತೊಡಿಸುವೆನೆಂದನು ಕನ್ನ ಕನ್ನೆ ಪಾರ್ವತಿ ಕೈಗೆ ತೊಡಿಸುವೆನೆಂದನು ಅರದು ಬಳೆಗಾರನ ಹರವಿ ಚಾತೆಯನು ಕರೆದು ಬಳೆಗಾರ ಕೊಟ್ಟ ಕುವೆಟ್ಟನು ಸಂತಸದೆ ಅಟ್ಟ ಮುತ್ತಿನ ಬಳೆ ಪಚ್ಚೆ ನೀಲದ ಬಳೆ ಅಟ್ಟ ಮುತ್ತಿನ ಬಳೆ ಪಚ್ಚೆ ನೀಲದ ಬಳೆ ದೊಡ್ಡ ಕಣ್ಣರಿ ಬಳೆಯ ಮಡದಿ ಮಕ್ಕಳಿಗಿಳಿದರೂ ರಾಯರು ತೊಟ್ಟ ಬಳೆಗಾಲ ನೋಡಿ ಅತ್ಯಂತ ಹರುಷಾದಿ ಧನ ಧಾನ್ಯಗಳ ಮುರಡಿ ನಾರಿ ರು ಉಡುಗೊರೆಯ ನಾರಿಯರಿದ್ದರು ಉಡುಗೊರೆ